ಯೂನಿಟ್ ಫಿಫ್ಟೀನ್ ಲೆಸನ್ ಫಾರ್ಟಿ ನೈನ್ ಹಲೋ ರವಿ ಹಲೋ ರವಿ ನಿನ್ನ ನೋಡೋಣ ಅಂತ ನಾನು ನಿಮ್ಮನೆಗೆ ನೆನ್ನೆ ಎರಡು ಸಾರಿ ಬಂದಿದ್ದೆ ನಿನ್ನನ್ ನೋಡೋಣ ಅಂತ ನಾನ್ ನಿಮ್ಮನೆ ಮನೆಗ್ ಎರಡು ಸರಿ ಬಂದಿದ್ದೆ ಆರು ಗಂಟೆಲ್ ಬಂದಿದ್ದಾಗ ಈಗ ತಾನೇ ಆಚೆ ಹೋದ ಅಂತ ನಿಮ್ ತಾಯಿ ಹೇಳಿದ್ರು ಆರ್ ಗಂಟೆಗೆ ಬಂದಿದ್ದಾಗ ಈಗ ತಾನೇ ಆಚೆ ಹೋದ ಅಂತ ನಿಮ್ ತಾಯಿ ಹೇಳಿದ್ರು ಮತ್ತೆ ಗಂಟೆಗೆ ಬಂದೆ ಆಗ್ಲೂ ನೀನ್ ಬಂದಿರ್ಲಿಲ್ಲ ಬಂದೆ ಆಗ್ಲೂ ನೀನ್ ಬಂದಿರ್ಲಿಲ್ಲ ಮಾಧು ನಿನ್ನೆ ನಾನು ಸಿಟಿಗ್ ಹೋಗಿದ್ದೆ ಮಾಧು ನಿನ್ನೆ ನಾನು ಐದೂವರೆಗೆ ಸಿಟಿಗ್ ಹೋಗಿದ್ದೆ ಮಾರ್ಕೆಟ್ ನಲ್ಲಿ ತರಕಾರಿ ಕೊಂಡ್ಕೊಳ್ತಾ ಇದ್ದಾಗ ನಮ್ಮ ಸೋದರ ಮಾವ ಅತ್ತೆ ಸಿಕ್ಕಿದ್ರು ಮಾರ್ಕೆಟ್ನಲ್ಲಿ ತರಕಾರಿ ಕೊಂಡ್ಕೊಳ್ತಾ ಇದ್ದಾಗ ನಮ್ಮ ಸೋದರ ಮಾವ ಅತ್ತೆ ಸಿಕ್ಕಿದ್ರು ತುಂಬಾ ಒತ್ತಾಯ ಮಾಡಿ ಅವ್ರ ಮನೆ ಕರೆದ್ಕೊಂಡು ತುಂಬಾ ಒತ್ತಾಯ ಮಾಡಿ ಅವ್ರ ಮನೆ ಕರೆದ್ಕೊಂಡು ಬರುವಾಗ ತುಂಬಾ ತಡಾ ಆಯ್ತು ಬರುವಾಗ ತುಂಬಾ ತಡಾ ಆಯ್ತು ಅಂಥ ವಿಶೇಷ ಏನೂ ಇರ್ಲಿಲ್ಲ ನೀನ್ ಅಣ್ಣಾಮಲಾ ಯೂನಿವರ್ಸಿಟಿ ಓದ್ತಾ ಇದ್ದಾಗ ಅಲ್ಲಿ ಸಮಾಜ ಶಾಸ್ತ್ರದ ಪ್ರೊಫೆಸರ್ ಶ್ರೀನಿವಾಸ್ ಅಂತ ಇದ್ರು ನೀನ್ ಅಣ್ಣಾಮಲಾ ಯೂನಿವರ್ಸಿಟಿಲ್ ಓದ್ತಾ ಇದ್ದಾಗ ಅಲ್ಲಿ ಸಮಾಜ ಶಾಸ್ತ್ರದ ಪ್ರೊಫೆಸರ್ ಶ್ರೀನಿವಾಸ್ ಅಂತ ಇದ್ರು ಅವರು ನಿನ್ ಗೊತ್ತಾ ಗೊತ್ತಾ ಚೆನ್ನಾಗ್ ಗೊತ್ತು ಮಾಧು ಚೆನ್ನಾಗ್ ಗೊತ್ತು ಮಾಧು ನಾನು ಮೊದಲ್ ಸಾರಿ ಅಣ್ಣಾಮಲೈದಾಗ ಅಲ್ಲಿ ಕನ್ನಡದವರು ಒಬ್ರು ಇದ್ದಾರೆ ಅಂತ ಗೊತ್ತಾಯ್ತು ನಾನು ಮೊದಲ್ ಸಾರಿ ಅಣ್ಣಾಮಲೈದಾಗ ಅಲ್ಲಿ ಕನ್ನಡದವರು ಒಬ್ರು ಇದ್ದಾರೆ ಅಂತ ಗೊತ್ತಾಯ್ತು ನಾನೇ ಹೋಗಿ ಅವ್ರ ಭೇಟಿಯಾಗಿದ್ದೆ ನಾನೇ ಹೋಗಿ ಅವ್ರನ್ನ ಭೇಟಿಯಾಗಿದ್ದೆ ತುಂಬಾ ಒಳ್ಳೆಯವರು ತುಂಬಾ ಒಳ್ಳೆಯವರು ಅವ್ರ ಮನೆಯವರೆಲ್ಲ ನನಗ್ ಚೆನ್ನಾಗ್ ಗೊತ್ತು ಅವ್ರ ಮನೆಯವರೆಲ್ಲ ನನಗ್ ಚೆನ್ನಾಗಿ ಗೊತ್ತು ಅದೆಲ್ಲ ಹೋಗ್ಲಿ ಅವ್ರು ನಿನಗೆ ಹೇಗ್ ಪರಿಚಯ ಅದೆಲ್ಲ ಹೋಗ್ಲಿ ಅವ್ರು ನಿನಗೆ ಹೇಗ್ ಪರಿಚಯ ಅವ್ರೀಗ ರಿಟೈರ್ ಆಗಿ ಇಲ್ಲೇ ಮೈಸೂರ್ನಲ್ಲೇ ಇದ್ದಾರೆ ಅವ್ರೀಗ ರಿಟೈರ್ ಆಗಿ ಇಲ್ಲೇ ಮೈಸೂರ್ನಲ್ಲೇ ಇದ್ದಾರೆ ನಾನು ಮೊನ್ನೆ ಕೃಷ್ಣಮೂರ್ತಿಪುರಂ ನಲ್ಲಿ ನಮ್ ಭಾವನ್ ಮನೆಗ್ ಹೋಗಿದ್ದಾಗ ಸಿಕ್ಕಿದ್ರು ನಾನ್ ಮೊನ್ನೆ ಕೃಷ್ಣಮೂರ್ತಿಪುರಂ ನಲ್ಲಿ ನಮ್ ಭಾವನ್ ಮನೆಗ್ ಹೋಗಿದ್ದಾಗ ಸಿಕ್ಕಿದ್ರು ನಮ್ ಭಾವಾನೆ ಅವ್ರ ಪರಿಚಯ ಮಾಡಿಕೊಟ್ರು ನಮ್ ಭಾವಾನೇ ಅವ್ರನ್ ಪರಿಚಯ ಮಾಡ್ಕೊಟ್ರು ಆಗ್ ಗೊತ್ತಾಯ್ತು ನಿನ್ ಪರಿಚಯ ಇದೆ ಅಂತ ಆಗ್ ಗೊತ್ತಾಯ್ತು ನಿನ್ ಪರಿಚಯ ಇದೆ ಅಂತ ಅವ್ರಿಗೆ ಹೇಗ್ ಗೊತ್ತಾಯ್ತು ಅವ್ರಿಗೆ ಹೇಗ್ ಗೊತ್ತಾಯ್ತು ನೀನ್ ಹೇಳದಿಯ ನಿಮ್ ಕನ್ನಡ ಫ್ಯಾಕಲ್ಟಿಲಿ ಯಾರ್ಯಾರೀರಿ ಅಂತ ಕೇಳಿದ್ರು ನಿಮ್ ಕನ್ನಡ ಫ್ಯಾಕಲ್ಟಿಲಿ ಯಾರ್ಯಾರ ಇದ್ದೀರಿ ಅಂತ ಕೇಳಿದ್ರು ನಿನ್ ಹೆಸರು ಹೇಳಿದಾಗ ಅಣ್ಣಾಮಲೈನಲ್ಲಿ ಎಂ ಎ ಮಾಡಿದವರ ಅಂತ ಕೇಳಿದ್ರು ನಿನ್ ಹೆಸರು ಹೇಳ್ದಾಗ ಅಣ್ಣಾಮಲೈನಲ್ಲಿ ಎಂಎ ಮಾಡಿದವರ ಅಂತ ಕೇಳಿದ್ರು ಹೂ ಒಂದೆ ಹೂ ಒಂದೆ ನಾನ್ ಅಣ್ಣಾಮಲೈನಲ್ಲಿದ್ದಾಗ ಆಗಾಗ್ಗೆ ಅವ್ರ ಮನೆಗೆ ಹೋಗಿ ಬರ್ತಾ ಇದ್ದೆ ನಾನು ಅಣ್ಣಾಮಲೈನಲ್ಲಿದ್ದಾಗ ಆಗಾಗ್ಗೆ ಅವ್ರ ಮನೆಗೆ ಹೋಗಿ ಬರ್ತಾ ಇದ್ದೆ ಈಗ ಅವ್ರ ಮನೆ ಕೃಷ್ಣಮೂರ್ತಿಪುರಂನಲ್ಲಿ ಎಲ್ಲಿದೆ ಈಗ ಅವ್ರ ಮನೆ ಕೃಷ್ಣಮೂರ್ತಿಪುರಂನಲ್ಲಿ ಎಲ್ಲಿದೆ ನಾನು ಒಂದ್ಸಾರಿ ಅವ್ರನ್ನ ನೋಡ್ಕೊಂಡು ಬರ್ಬೇಕಲ್ಲ ನಾನು ಒಂದ್ಸಾರಿ ಅವ್ರನ್ನ ನೋಡ್ಕೊಂಡ್ ಬರ್ಬೇಕಲ್ಲ ಅಯ್ಯಾರ ಉಸ್ತುಮಾ ನೀ ಹೇಳೋದಕ್ ಮೊದ್ಲೆ ಇನ್ನೊಂದ್ಸರಿ ಬರುವಾಗ ನಿನ್ನ ಕರ್ಕೊಂಡ್ ಬರೋಕ್ ಹೇಳಿದ್ದಾರೆ ಅಯ್ಯಾರ್ ಉಸ್ತುಮ ನೀ ಹೇಳೋದಕ್ ಮೊದ್ಲೆ ಸಾರಿ ಬರುವಾಗ ನಿನ್ನನ್ ಕರ್ಕೊಂಡ್ ಬರೋಕ್ ಹೇಳಿದಾರೆ ಅವ್ರ ಮನೆ ನಮ್ ಭಾವನ್ ಮನೆ ಪಕ್ಕದಲ್ಲೇ ಇದೆ ಅವ್ರ ಮನೆ ನಮ್ ಭಾವನ್ ಮನೆ ಪಕ್ಕದಲ್ಲೇ ಇದೆ ಸಾಯಂಕಾಲ ಬರ್ತೀಯಾ ಹೋಗೋಣ ಸಾಯಂಕಾಲ ಬರ್ತೀಯ ಹೋಗೋಣ ಅವ್ರು ಇಲ್ಲೇ ಇದಾರೆ ಅನ್ನೋದು ಗೊತ್ತಿರುವಾಗ ನೋಡ್ದೆ ಬಿಡ್ತೀನ ಅವ್ರ ಮನೆ ನಮ್ ಭಾವನ್ ಮನೆ ಪಕ್ಕದಲ್ಲೇ ಇದೆ ಸಾಯಂಕಾಲ ಬರ್ತೀಯ ಹೋಗೋಣ ಸಾಯಂಕಾಲ ಬರ್ತೀಯ ಹೋಗೋಣ ಅವ್ರು ಇಲ್ಲೇ ಇದಾರೆ ಅನ್ನೋದು ಗೊತ್ತಿರುವಾಗ ನೋಡ್ದೇ ಬಿಡ್ತೀನಿ ಇಲ್ಲೇ ಇದಾರೆ ಅನ್ನೋದು ಗೊತ್ತಿರುವಾಗ ನೋಡ್ದೇ ಬಿಡ್ತೀನ ಬಂದೆ ಬರ್ತೀನಿ ಬಂದೇ ಬರ್ತೀನಿ ಇವತ್ ಸಾಯಂಕಾಲ ಸಿಟಿಲ್ ಸ್ವಲ್ಪ ಕೆಲಸ ಇದೆ ಇವತ್ ಸಾಯಂಕಾಲ ಸಿಟಿಲ್ ಸ್ವಲ್ಪ ಕೆಲಸ ಇದೆ ಸಿಟಿ ಕಡೆ ಹೋಗುವಾಗ ಅವ್ರ ನೋಡ್ಕೊಂಡೇ ಹೋಗ್ತೀನಿ ಸಿಟಿ ಕಡೆ ಹೋಗುವಾಗ ಅವ್ರನ್ನ ನೋಡ್ಕೊಂಡೇ ಹೋಗ್ತೀನಿ ನೀನ್ ಜೊತೆಯಲ್ಲಿ ಬರ್ತೀಯಲ್ಲ ನೀನ್ ಜೊತೆಯಲ್ಲಿ ಬರ್ತೀಯಲ್ಲ ಖಂಡಿತ ಬರ್ತೀನಿ ಖಂಡಿತ ಬರ್ತೀನಿ ನಿನಗ ಮನೆ ತೋರ್ಸೋ ಕೆಲ್ಸ ಇದೆಯಲ್ಲ ನಿನಗ ಮನೆ ತೋರ್ಸೋ ಕೆಲ್ಸ ಇದೆಯಲ್ಲ ನೋಡು ಮಾತಾಡ್ತಾ ಮಾತಾಡ್ತಾ ಮರೆತು ಬಿಟ್ಟಿದ್ದೆ ನೋಡು ಮಾತಾಡ್ತಾ ಮಾತಾಡ್ತಾ ಮರೆತು ನನ್ನಿಂದ ಗಾಂಧಿ ಸ್ಮರಣೆ ಪುಸ್ತಕ ತಗೊಂಡು ಹೋಗಿದ್ಯಲ್ಲ ತಂದ ನನ್ನಿಂದ ಗಾಂಧಿ ಸ್ಮರಣೆ ಪುಸ್ತಕ ತಗೊಂಡು ಹೋಗಿದ್ಯಲ್ಲ ಸಂಧ್ಯಾ ಐ ಸಾರಿ ಇವತ್ತು ಮಧ್ಯಾಹ್ನ ಊಟಕ್ಕೆ ಹೋದಾಗ್ ತರ್ತೀನಿ ಮಧ್ಯಾಹ್ನ ಊಟಕ್ಕೆ ಹೋದಾಗ್ ತರ್ತೀನಿ ಹಾಗೆ ಮಧ್ಯಾಹ್ನ ನೀನು ಊಟ ಮಾಡ್ಕೊಂಡು ಬರುವಾಗ ಮರೆಯದೇ ನನಗೆ ನಿಂದ ಆಫೀಸ್ ಏರೋಗ್ರಾಮ್ ತರ್ತೀಯ ಹಾಗ ಮಧ್ಯಾಹ್ನ ನೀನ್ ಊಟ ಮಾಡ್ಕೊಂಡು ಬರುವಾಗ ಮರೆಯದೆ ನನಗೆ ಪೋಸ್ಟ್ ಆಫೀಸ್ನಿಂದ ಎರಡು ಏರೋಗ್ರಾಮ್ ತರ್ತೀಯ ಆಗ್ಲೇ ಬರುವಾಗ್ ತರ್ತೀನಿ ಆಗ್ಲಿ ಬರುವಾಗ್ ತರ್ತೀನಿ ಆದ್ರೆ ಅಪ್ಪಿ ತಪ್ಪಿ ಮರತ್ರೆ ಬೈಯೋದಿಲ್ಲ ಅಂತ ಪ್ರಾಮಿಸ್ ಮಾಡ್ಬೇಕು ಆದ್ರೆ ಅಪ್ಪಿ ತಪ್ಪಿ ಮರತ್ರೆ ಬೈಯೋದಿಲ್ಲ ಅಂತ ಪ್ರಾಮಿಸ್ ಮಾಡಬೇಕು ಅದು ನೀನು ಮರತ ಬಂದ್ತಾನೆ ಅದು ನೀನು ಮರೆತು ಬಂದಾಗ್ತಾನೆ ನೋಡ್ಕೊಳ್ಳೋಣ ತಗೋಹಣ ತಗೋಹಣ ಬೆಂಗಳೂರಿಗೆ ಬಂದಿದ್ದಾಗ ನಾನು ನಿಮ್ಮನ್ನು ನೋಡಿದ್ದೆ ಮೊನ್ನೆ ಬೆಂಗಳೂರಿಗೆ ಬಂದಿದ್ದಾಗ ನಾನು ನಿಮ್ಮನ್ನು ನೋಡಿದ್ದೆ ನಾವು ಬಿಲ್ಡಪ್ ಬಂದಿದ್ದ ಟೆಲಿವಿಷನ್ ತಂದಿದ್ದಾಗ ಅವನು ಬಂದಿದ್ದ ಮರ ಕಡಿದಾಗ ಿದ್ದಾಗ ನನ್ನ ಕಾಲ ಮೇಲೆ ಬಿದ್ದ ಹಸು ಬಿಟ್ಟಿದ್ದಾಗ ಹಸು ಬಿಟ್ಟಿದ್ದಾಗ ಪೈರು ತಿಂದಿತು ಮಾಡೆಲ್ ಬರ್ತೀನಿ ಮನೆಗೆ ಬರ್ತೀನಿ ನಿಮ್ಮ ಮನೆಗೆ ಬರ್ತೀನಿ ಬಂದಾಗ ನಿಮ್ಮ ಮನೆಗೆ ಬರ್ತೀನಿ ಬೆಂಗಳೂರಿಗೆ ಬಂದಾಗ ನಿಮ್ಮ ಮನೆಗೆ ಬರ್ತೀನಿ ಬಂದಾಗ ನಿಮ್ಮ ಮನೆಗೆ ಬರ್ತೀನಿ ನಾವು ಬಿಲ್ಡಪ್ ಕೇಳಿದಾಗ ಆ ವಿಷಯ ಕೇಳಿದಾಗ ಆ ವಿಷಯ ಕೇಳಿದಾಗ ನನಗೆ ಸಿಟ್ಟು ಬಂತು ಮುಟ್ಟಿದಾಗ ವೈರ್ ಮುಟ್ಟಿದಾಗ ವೈರ್ ಮುಟ್ಟಿದಾಗ ಶಾಕ್ ಹೊಡೀತು ನೋಡಿದಾಗ ಹೆಣ ನೋಡಿದಾಗ ಹೆಣ ನೋಡಿದಾಗ ಪ್ರಜ್ಞೆ ತಪ್ಪಿತು ಮಾಡೆಲ್ ತರ್ತೀನಿ ಬರುವಾಗ ತರ್ತೀನಿ ಊರಿಗೆ ಬರುವಾಗ ತರ್ತೀನಿ ನಿಮ್ಮ ಊರಿಗೆ ಬರುವಾಗ ತರ್ತೀನಿ ಹೂ ನಿಮ್ಮ ಊರಿಗೆ ಬರುವಾಗ ತರ್ತೀನಿ ಮಲ್ಲಿಗೆ ಹೂ ನಿಮ್ಮ ಊರಿಗೆ ಬರುವಾಗ ತರ್ತೀನಿ ಮೈಸೂರು ಮಲ್ಲಿಗೆ ಹೂ ನಿಮ್ಮ ಊರಿಗೆ ಬರುವಾಗ ತರ್ತೀನಿ ನಾವು ಬಿಲ್ಡಪ್ ತೆಗೆಯುವಾಗ ಬಾಗಿಲು ತೆಗೆಯುವಾಗ ಬಾಗಿಲು ತೆಗೆಯುವಾಗ ಬೀಗ ಕೆಳಗೆ ಬಿತ್ತು ಮಾಡುವಾಗ ಕೆಲಸ ಮಾಡುವಾಗ ಕೆಲಸ ಮಾಡುವಾಗ ಮಾತಾಡಬೇಡ ತೊಳೆಯುವಾಗ ಪಾತ್ರೆ ತೊಳೆಯುವಾಗ ಪಾತ್ರೆ ತೊಳೆಯುವಾಗ ನೀರು ನಿಂತು ಹೋಯಿತು ಮಾಡೆಲ್ ನೋಡ್ತೀನಿ ಅವಳನ್ನು ನೋಡ್ತೀನಿ ಬರುತ್ತಾ ಇರುವಾಗ ಅವಳನ್ನು ನೋಡ್ತೀನಿ ಮನೆಗೆ ಬರುತ್ತಾ ಇರುವಾಗ ಅವಳನ್ನು ನೋಡ್ತೀನಿ ಕಾಲೇಜಿನಿಂದ ಮನೆಗೆ ಬರುತ್ತಾ ಇರುವಾಗ ಅವಳನ್ನು ನೋಡ್ತೀನಿ ನಾನು ಕಾಲೇಜಿನಿಂದ ಮನೆಗೆ ಬರುತ್ತಾ ಇರುವಾಗ ಅವಳನ್ನು ನೋಡ್ತೀನಿ ನಾವು ಬಿಲ್ಡಪ್ ಹೋಗುತ್ತಾ ಇರುವಾಗ ರಸ್ತೆಯಲ್ಲಿ ಹೋಗುತ್ತಾ ಇರುವಾಗ ರಸ್ತೆಯಲ್ಲಿ ಹೋಗುತ್ತಾ ಇರುವಾಗ ಜಾರಿ ಬಿದ್ದ ತಿನ್ನುತ್ತಾ ಇರುವಾಗ ಕಬ್ಬು ತಿನ್ನುತ್ತಾ ಇರುವಾಗ ಕಬ್ಬು ತಿನ್ನುತ್ತಾ ಇರುವಾಗ ಹಲ್ಲು ಇರುವಾಗ ಪಾಠ ಓದುತ್ತಾ ಇರುವಾಗ ಪಾಠ ಓದುತ್ತಾ ಇರುವಾಗ ಗಲಾಟೆ ಮಾಡಬಾರದು ಮಾಡೆಲ್ ಬಿದ್ದೆ ಬರ್ತಾ ಇದ್ದಾಗ ಬಿದ್ದೆ ಮನೆಗೆ ಬರ್ತಾ ಇದ್ದಾಗ ಬಿದ್ದೆ ಸಾಯಂಕಾಲ ಮನೆಗೆ ಬರ್ತಾ ಇದ್ದಾಗ ಬಿದ್ದೆ ನಿನ್ನೆ ಸಾಯಂಕಾಲ ಮನೆಗೆ ಬರ್ತಾ ಇದ್ದಾಗ ಬಿದ್ದೆ ನಾನು ನಿನ್ನೆ ಸಾಯಂಕಾಲ ಮನೆಗೆ ಬರ್ತಾ ಇದ್ದಾಗ ಬಿದ್ದೆ ನಾವು ಬಿಲ್ಡಪ್ ಓಡ್ತಾ ಇದ್ದಾಗ ಓಡ್ತಾ ಇದ್ದಾಗ ನಾಯಿ ಅಟ್ಟಿಸ್ಕೊಂಡ್ ಬಂತು ಕದೀತಾ ಇದ್ದಾಗ ಕದೀತಾ ಇದ್ದಾಗ ಕಳ್ಳ ಸಿಕ್ಕಿಬಿದ್ದ ಹೂ ಕೀಳ್ತಾ ಇದ್ದಾಗ ಮುಳ್ಳು ಕೈಗೆ ಚುಚ್ಚಿತು ಟ್ರಾನ್ಸ್ಫಾರ್ಮೇಶನ್ ಡ್ರಿಲ್ ಮಾಡಲ್ ಆ ಪುಸ್ತಕ ಬೆಂಗಳೂರಿಗೆ ಹೋದಾಗ ತರ್ತೀನಿ ಆ ಪುಸ್ತಕ ಬೆಂಗಳೂರಿಗೆ ಹೋಗಿದ್ದಾಗ ತಂದೆ ನೌ ಟ್ರಾನ್ಸ್ಫಾರ್ಮ್ ನೋಡಿದಾಗ ನಗುತ್ತಾನೆ ಅಷ್ಟೇ ನೋಡಿದಾಗ ನಕ್ಕಿದ್ದ ಅಷ್ಟೇ ಅವನನ್ನು ಬೈದಾಗ ಹೆದರ್ತಾನೆ ಅವನನ್ನು ಬೈದಿದ್ದಾಗ ಹೆದರದ ಅವಳು ಭಾವಿಗೆ ಬಿದ್ದರೆ ಎತ್ತುತ್ತಾರೆ ಅವಳು ಭಾವಿಗೆ ಬಿದ್ದಾಗ ಎತ್ತಿದರು ನಾನು ಕೆಲಸ ಮಾಡುತ್ತಾ ಇರುವಾಗ ಬಂದಳು ನೌ ಟ್ರಾನ್ಸ್ಫಾರ್ಮ್ ಅವಳು ನಗುತ್ತಾ ಇರುವಾಗ ನಾನು ಅವಳನ್ನು ನೋಡುತ್ತೇನೆ ಅವಳು ನಗುತ್ತಾ ಇರುವಾಗ ನಾನು ಅವಳನ್ನು ನೋಡಿದೆ ಮಾವಿನ ಕಾಯಿಗೆ ಕಲ್ಲು ಹೊಡೆಯುತ್ತಾ ಇರುವಾಗ ಬೈಯುತ್ತೇನೆ ಮಾವಿನ ಕಲ್ಲು ಹೊಡೆಯುತ್ತಾ ಇರುವಾಗ ಬೈದೆ ಅವಳು ಈ ದಾರಿಯಲ್ಲಿ ಬರ್ತಾ ಇರುವಾಗ ಮಾತಾಡಿಸ್ತೀನಿ ಅವಳು ಈ ದಾರಿಯಲ್ಲಿ ಬರ್ತಾ ಇರುವಾಗ ಮಾತಾಡಿಸಿದೆ ಡ್ರಿಲ್ ಮಾಡೆಲ್ ನಾನು ಅಣ್ಣಾಮಲೈ ಯೂನಿವರ್ಸಿಟಿಯಲ್ಲಿ ಓದುತ್ತಿದ್ದೆ ಪ್ರೊಫೆಸರ್ ಶ್ರೀನಿವಾಸ ಅಲ್ಲಿ ಇದ್ದರು ನಾನು ಅಣ್ಣಾಮಲೈ ಯೂನಿವರ್ಸಿಟಿಯಲ್ಲಿ ಓದುತ್ತಿದ್ದಾಗ ಪ್ರೊಫೆಸರ್ ಶ್ರೀನಿವಾಸ ಅಲ್ಲಿದ್ದರು ನೌ ಕಂಬೈನ್ ನೀವು ನಮ್ಮೂರಿಗೆ ಬನ್ನಿ ಜೊತೆಯಲ್ಲಿ ಶೀಲಗಳನ್ನು ಕರೆದುಕೊಂಡು ಬನ್ನಿ ನೀವು ನಮ್ಮೂರಿಗೆ ಬರುವಾಗ ಜೊತೆಯಲ್ಲಿ ಶೀಲಗಳನ್ನು ಕರೆದುಕೊಂಡು ಬನ್ನಿ ಆನಂದ ಹೊರಗಡೆ ಏನೋ ಶಬ್ದ ಆಯ್ತು ಆನಂದ ಪಾಠ ಓದ್ತಾ ಇದ್ದಾಗ ಹೊರಗಡೆ ಏನೋ ಶಬ್ದ ಆಯ್ತು ಹಸು ಕಾಡಿಗೆ ಹೋಗಿತ್ತು ಅಲ್ಲಿ ಹುಲಿ ಅದನ್ನು ತಿಂದು ಹಾಕಿತು ಹಸು ಕಾಡಿಗೆ ಹೋಗಿದ್ದಾಗ ಅಲ್ಲಿ ಹುಲಿ ಅದನ್ನು ತಿಂದು ಹಾಕಿತು ಅವರು ತರಗತಿಗೆ ಬರ್ತಾರೆ ಅವರು ಮರೆಯದೆ ಅವರು ತರಗತಿಗೆ ಬರುವಾಗ ಮರೆಯದೆ ನೋಟ್ಸ್ ತರ್ತಾರೆ ನಾನು ಬೇಲೂರಿಗೆ ಹೋಗಿದ್ದೆ ನಾನು ಶಿಲಾ ನೋಡಿದ್ದೆ ನಾನು ಬೇಲೂರಿಗೆ ಹೋಗಿದ್ದಾಗ ಶಿಲಾ ಬಾಲಕಿಯರನ್ನು ನೋಡಿದ್ದೆ